ಅಪ್ರಸಿದ್ದ ಕವಿತ್ವ ಎರಡು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಪಂಡಿತರೆನಿಸಿಕೊಂಡವರಿಗೆ ಸಪ್ ಶಬ್ದಸಂಪತ್ತು ಯಥೇಷ್ಟವಾಗಿತ್ತು ಆ ಸಂಪತ್ತಿನ ವಿನಿಯೋಗಕ್ಕೆ ವಸ್ತುವು ವಿಶೇಷವಾಗಿರಲಿಲ್ಲ ಮುಳಬಾಗಿಲ್ಲ ಶ್ರೀಮಾನ್ ತಿರುವೆಂಗಡಯ್ಯನವರು ಆಂಧ್ರ ಪ್ರಾಚೀನ ಕಾವ್ಯಗಳನ್ನು ಹೇಳುವುದರಲ್ಲಿ ಅವರು ಉತ್ಸಾಹಿಗಳು ಮತ್ತು ನಿಪುಣರು ನಡತೆಯಲ್ಲಿ ಪರಿಶುದ್ಧರು ನಿಜವಾದ ದೈವ ಅವರು ತೆಲುಗು ಮಿಡ್ಲ್ ಸ್ಕೂಲಿನ ಹೆಡ್ ಮಾಸ್ಟರು ಇದರ ಜೊತೆಗೆ ಕೆಲ ವೈಶ್ಯ ಯುವಕರಿಗೆ ಗಮಕ ಹೇಳಿಕೊಡುತ್ತಿದ್ದರು ತೆಲುಗಿನಲ್ಲಿ ಕನ್ನಡದಲ್ಲಿದ್ದಂತೆ ಪ್ರಾಸವು ಕವಿತ್ವದ ದೊಡ್ಡ ಲಕ್ಷಣ ತಿರುವೆಂಗಡಯ್ಯನವರು ಅದಕ್ಕೆ ಮನಸ್ಸೋತಿದ್ದರು ಅವರ ಶಿಷ್ಯಲ್ಲಿ ಒಬ್ಬಾತ ಒಂದು ದಿನ ಅನುಕರಣಾ ಕವಿತ್ವವನ್ನು ಮಾಡಿದ್ದ ಹೀಗೆ ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಬು ದಂಡಿಗಾ ದಂಡಿಗ ಬಂಡಿಗ ಮೇಂಡಿ ತೆರ ತೂರ್ಣ ಪರಿಪೂರ್ಣ ಪೂರ್ಣ ಗೂರ್ಣಿತಮಯಿ ಚೂರ್ಣಂಬು ನೂರ್ ನಂಬು ಪೂರ್ಣಮಯ್ಯೆ ಇದನ್ನು ನೋಡಿದ ಗುರುಗಳು ಇದಕ್ಕೆ ಅರ್ಥವೇನಯ್ಯ ಎಂದು ಕೇಳಿದರಂತೆ ಶಿಶುನು ತೆಲುಗಿನಲ್ಲಿಯೇ ಉತ್ತರ ಹೇಳಿದ ಇನ್ನು ಅರ್ಥ ಇಟ್ಟಿಲ್ಲ ಶಬ್ದಗಳನ್ನು ಮಾತ್ರ ಇಟ್ಟಿದ್ದೇನೆ ಅರ್ಥವನ್ನು ಆಮೇಲೆ ಜೋಡಿಸಬೇಕು ತಿರುವೆಂಗಡಯ್ಯನವರಿಗೆ ಒಳ್ಳೆಯ ಕಾವ್ಯ ವಸ್ತು ಹೊಳೆಯದಿದ್ದರೆ ಅವರು ಪ್ರೌಢ ಕಾರ್ಯವನ್ನೇ ಬರೆದಿರುತ್ತಿದ್ದರು ಅವರಿಗೆ ತಕ್ಕಮಟ್ಟಿನ ವಸ್ತು ದೊರೆತಿದ್ದು ಅಲ್ಲಿನ ಅಮಲ್ದಾರರಿಗೆ ವರ್ಗವಾದಾಗ ಆ ಅಮಲ್ದಾರರು ಶ್ರೀ ಶೇಷಾದಿ ಅಯ್ಯಂಗಾರಿಯರೆಂಬುವರು ಕೌನ್ಸಿಲರ್ ಆಗಿ ಪ್ರಸಿದ್ಧರಾದ ಶ್ರೀ ಸಿ ಶ್ರೀನಿವಾಸ ಅಯ್ಯಂಗಾರ್ಯರ ಸಹೋದರರು ಅವರು ಊರಿನಿಂದ ಹೊರಡುವ ಮುನ್ನ ಗೌರವಾರ್ಥವಾಗಿ ನಡೆದ ಮಹಾಸಭೆಯಲ್ಲಿ ತಿರುವೆಂಂಗಡಯ್ಯನವರು ತಮ್ಮ ಬೃಹತ್ ಪ್ರಬಂಧವನ್ನು ಓದಿದರು ಪ್ರಬಂಧದ ವಸ್ತು ಮುಖ್ಯವಾಗಿ ಎರಡು ಭಾಗವಾಗಿತ್ತು ಆಂಜನೇಯ ಸ್ವಾಮಿಯ ಗುಡಿಯ ಗುಡಿಗೆ ಗೊಬ್ಬರ ಕಟ್ಟಿಸಿದ್ದು ನಾಗದಾಳಿ ಘಟಿಸಿದ್ದು ಇದರಲ್ಲಿ ಮೊದಲನೆಯದೇನೋ ಕಾವ್ಯ ವಸ್ತು ಅದರಲ್ಲಿ ಆಂಜನೇಯ ಸ್ವಾಮಿಯ ಮಹಿಮೆ ಆತನು ಅರ್ಜುನನ ಧ್ವಜದಲ್ಲಿದ್ದುದು ಅನಂತರ ಮುಳಬಾಗಿಲಿನಲ್ಲಿ ಬಂದು ನೆಲೆಸಿದ್ದು ಆತನು ಅಲ್ಲಿ ನೆಲೆಸುವಂತೆ ಕೇಳಿಕೊಂಡ ರಾಜನು ಪ್ರತಿದಿನವೂ ತಪಸದೆ ಕೆರೆಗೆ ಹೂವಿನ ಅರ್ಚನೆ ಮಾಡಿಸುವುದಾಗಿ ಒಪ್ಪಿಕೊಂಡನು ಅಂದಿನಿಂದ ಆಂಜನೇಯ ಸ್ವಾಮಿಯು ಭಕ್ತರಿಗೆ ಕೆರೆಗೆ ಹೂವಿನ ರೇಖಿನ ಮೂಲಕವೂ ತೂಪಾರ್ಥಿಯ ಅಂಗಾರದ ಮೂಲಕವೂ ಅವರವರ ಮನಸಾಭಿಷ್ಟಗಳನ್ನು ಕೊಡುತ್ತಾ ಬಂದಿರುವುದು ಆಮೇಲೆ ಗೋಪುರ ಇಲ್ಲದಿದ್ದರೆ ಗುಡಿ ಶೋಭಾಯಮಾನವಾಗದೆಂಬ ಕೊರತೆ ಆ ನಿವಾರಿಸುವುದಕ್ಕಾಗಿ ಶೇಷಾದ್ರಿ ಮಾಡಿದ ಮಹಾ ಅವರ ದೈವಭಕ್ತಿ ಮಹಾಜನಗಳ ಔದಾರ್ಯ ದ್ರವ್ಯ ಮಾಡಿದವರ ಮಹನೀಯತೆ ಇದೆಲ್ಲ ವರ್ಣಿತವಾಗಿತ್ತು ಪ್ರಬಂಧ ದ್ವಿತೀಯ ಭಾಗದಲ್ಲಿ ಆ ತಾಲೂಕಿನಲ್ಲೆಲ್ಲ ವಿಶೇಷವಾಗಿ ಹಬ್ಬಿ ನಾಗದಾಡಿ ಕಳ್ಳಿಗಳ ಅವಾಂತರ ಅವುಗಳಿಂದ ಪ್ರಯಾಣಕ್ಕೆ ಆಗಿದ ಕಷ್ಟ ಅವುಗಳ ಹಿಂದೆ ಅಡಗಿಕೊಳ್ಳುತ್ತಿದ್ದ ಕಳ್ಳಕಾಕರ ದುಷ್ಟತನ ಹಾಗೂ ಮಂಡಲಗಪ್ಪೆಗಳ ಹರಿದಾಟ ಕಾಟಗಳು ಇವುಗಳನ್ನೆಲ್ಲ ನಾಶಪಡಿಸಿ ನಾಗದಾಡಿಯನ್ನು ನಿರ್ಮೂಲ ಮಾಡಬೇಕಾಗಿದ್ದರ ಅವಶ್ಯಕತೆ ಆ ಕಾರ್ಯಕ್ಕಾಗಿ ಸಿದ್ಧವಾದ ಮಚ್ಚುಗತ್ತಿಗಳು ಗೊಡಲಿಗಳು ಕುಡುಗೋಲುಗಳು ಮೊದಲಾದ ಆಯು ವರ್ಣನೆ ಮತ್ತು ಆ ಸಾಹಸಗಳ ಪ್ರಶಂಸೆ ಶ್ರೀರಾಮಚಂದ್ರನು ರಾವಣ ಸೈನ್ಯವನ್ನು ಧ್ವಂಸ ಮಾಡಿದಂತೆಯೂ ಅರ್ಜುನನು ಕೌರವ ಪಡೆಗಳನ್ನು ನಾಶಪಡಿಸಿದಂತೆಯೂ ಮಹೇಂದ್ರನು ಪರ್ವತಗಳ ಪಕ್ಷಗಳನ್ನು ತರಿದಂತೆಯೂ ಪರ ತ್ರಿಪುರ ದಹನ ಮಾಡಿದಂತೆಯೂ ಆಯಿತೆಂದು ತಿರುವೆಂಗ ವರ್ಣಿಸಿದರು ಅದರಲ್ಲಿ ಅದೆಂಬು ಚಂದ್ರಂಬುನ ಡೆಂದೆಂಬುದನ ಪೇರೊಂಡ್ರು ವೇರೊಂಡ್ರು ಬೇರೊಂಡ್ರು ಎಂಬೀ ರೀತಿಯ ಪ್ರಾಸಗಳು ಯಮಕಕ್ಕಗಳು ಪರಂಪರೆಯಾಗಿ ಹರಿದು ಬಂದಿದ್ದವು ಅದನ್ನು ಕೇಳಿ ಜನ ಮೆಚ್ಚಿ ಬೆಲೆಗಾಯಿತು ಒಟ್ಟಿನಲ್ಲಿ ಆಗ ನಮ್ಮ ದೇಶದಲ್ಲಿ ಪಾಂಡಿತ್ಯ ಉಳಿದಿತ್ತು ಅದಕ್ಕೆ ಬೆಲೆ ಕೊಡಬಲ್ಲವರು ಇದ್ದರು ಆ ಊರಿನಲ್ಲಿ ಮಂಗಳವಾರ ಸಂತೆಯ ದಿನವಾದ್ದರಿಂದ ಸ್ಕೂಲುಗಳಿಗೆ ರಜೆ ಆ ಮಧ್ಯಾಹ್ನ ಎಲ್ಲ ಸ್ಕೂಲುಗಳ ಮೆಷ್ಟುಗಳು ಊರಿನ ಮಧ್ಯ ರಂಗದಲ್ಲಿದ್ದ ತೆಲುಗು ಸ್ಕೂಲ್ ಕಟ್ಟಡದಲ್ಲಿ ಸೌಕೃತಿಕಾಯಿ ನೆಲೆಗಡೆ ಕಾಯಿಗಳನ್ನು ಮೆಲ್ಲುತ್ತಾ ಹರಟೆ ಹೊಡೆಯುವುದು ಪದ್ದತಿ ಒಂದು ದಿನ ತಿರುವೆಂಗಡಯ್ಯನವರು ಪ್ರಾಸ್ತಾವಿಕವಾಗಿ ಯಾರೋ ರಚಿಸಿತ್ತೆಂದು ಹೇಳಲಾದ ಒಂದು ಪದ್ಯಾರ್ಥವನ್ನು ಹೇಳಿದರು ಹೀಗೆ ಕನ್ನಡ ಕವಿತಲು ವೆಧವಲ ಚೊನ್ನೋಲ ವಲೆ ಜೋಲು ಬಡಿನ ತಿತ್ತುಲು ಗದರ ಇದನ್ನು ಕೇಳಿದ ಕೂಡಲೇ ಅಲ್ಲಿದ್ದ ಮಡಗು ಶೀನಪ್ಪನವರು ಸವಾಲಿಗೆ ಜವಾಬ್ದು ಹೇಳಿದರು ತೆಲುಗುನ ಕವಿತಲು ಕಮ್ಮಡಿ ಪುಲಗುಲ ವಲೆ ಮುಳ್ಳ ನೆತ್ತಿ ಜರುಗುನು ಗದರ ಅಲ್ಲಿದ್ದ ಇನ್ನೊಬ್ಬರು ಆ ವೇದವಲಕ್ಕೂ ಈ ಮುಂಡ್ಳಕ್ಕೂ ಸರಿಪೋಯಾ ಎಂದರು ಮುಂಡ್ಳು ಎಂಬುದಕ್ಕೆ ಮುಳ್ಳುಗಳ ಎಂದಾದರೂ ಅರ್ಥವಾಗಬಹುದು ಮುಂಡೇರು ಎಂದಾದರೂ ಆಗಬಹುದು ಕೊಳ್ಳಿ ನರಸಿಂಗಾಚಾರ್ಯರು ನರಸಿಂಗಾಚಾರ್ಯರು ಗೋಪಿನಾಥಾಚಾರ್ಯರ ಶಿಷ್ಯರು ಮಹಾಗುರು ಭಕ್ತರು ಅವರ ಮುಖ್ಯ ಕವಿತೆ ಗುರುಗಳ ವರ್ಣನೆ ನರಸಿಂಗಾಚಾರ್ಯರ ವಿಷಯದಲ್ಲಿ ಕಥೆಗಳು ಅನೇಕ ಅವೆಲ್ಲ ಬರೆಯ ಬರೆದರೂ ಪ್ರಕಟಿಸ ತಕ್ಕುವಲ್ಲ ಕುಹಕಕ್ಕೆ ಅವಕಾಶವಿಲ್ಲದ ಒಂದು ಕಥೆಯನ್ನು ಹೇಳುತ್ತೇನೆ ಗುರು ನಂಗಲಿ ಪ್ರಾಂತದ ಒಂದು ಗ್ರಾಮಕ್ಕೆ ಭೋಷಣ ಭೋಜನಕ್ಕೆ ದಯ ಮಾಡಿಸಿದರು ಅಲ್ಲಿ ಹುಳಿತೊಬ್ಬ ಹಯಗ್ರೀವ ಹಾಲುಕಿರು ಆಂಬಡೆ ಇತ್ಯಾದಿ ಸಮೃದ್ಧ ಭೋಜನವಾಯಿತು ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಯ ಹೊತ್ತಿಗೆ ಅಲ್ಲಿಂದ ತಮ್ಮ ಊರಿಗೆ ಹಿಂದಿರುಗಿ ಭುಕ್ತಿ ಬಾರ ಇತ್ತುತ್ತಿತ್ತು ತಲೆಯ ಮೇಲೆ ಬೇಸಿಗೆ ಎಬ್ಬಿಸಲು ಹೇಗೋ ಮೆಲೆಗೆ ಕಾಲು ಹಾಕಿಕೊಂಡು ಒಂದೆರಡು ಮೈಲಿ ಬಂದರು ಆ ವೇಳೆಗೆ ಆಯಾಸವು ಸಹಿಸಲಾರದಷ್ಟಾಯಿತು ಆ ಸ್ಥಳದಲ್ಲಿ ಮುತುಗದ ಕಾಡು ಕಾಣಿಸಿತು ಅಗಲಗಲವಾದ ಎಲೆಗಳ ನರಳಿನಲ್ಲಿ ನೆಲದ ಮರಳು ತಂಪಾಗಿ ಹಿತಕರವೆಂದು ತೋರಿತು ಆ ಸಂತೋಷದಲ್ಲಿ ಗುರುಶಿಷ್ಯರಿಬ್ಬರಿಗೂ ಮುಂದಾಲೋಚನೆ ಬರದೆ ಹೋಗಿ ಇಬ್ಬರು ಅವಸರವಸರವಾಗಿ ಅಲ್ಲಿ ದೇಹ ಬಾಧೆ ಕಳೆದುಕೊಂಡರು ಆಗ ನೀರಿನ ಯೋಚನೆ ಅಲ್ಲೆಲ್ಲಿಯೂ ನೀರು ಕಾಣಿಸಲಿಲ್ಲ ಅಂತ ಸಂದರ್ಭದ ಸಂದರ್ಭದಲ್ಲಿ ಯಾರಾದರೂ ಏನು ಮಾಡಿಯಾರೋ ಹಾಗೆಯೇ ಹುಟ್ಟ ಬಟ್ಟೆಯನ್ನು ಕೊಳೆತಾಕದಂತೆ ಮೇಲ ಕೆತ್ತಿಕೊಂಡು ಗುರು ಶಿಷ್ಯರು ಕೊಂಚ ದೂರ ನಡೆದರು ಆಗ ಅಲ್ಲಿ ಒಂದು ಚೊಕಟವಾದ ಅಗಲವಾದ ಬಂಡೆ ಕಾಣಿಸಿತು ಆಚಾರ್ಯರು ಹಿಂತಿರುಗಿ ನೋಡಿ ಎಲಾ ಈ ಬಂಡಿ ನಾ ಯಮಕುಂಡಿ ಶುದ್ಧಿಹಿ ಎಂದರು ಶಿಷ್ಯನು ಆಚಾರ್ಯ ನಿಮ ಕುಂಡಿ ನಾ ಕಂಡಿ ಯಮಕುಂಡು ಶುದ್ಧಿಹಿ ಶುದ್ಧಿಕಾರಿ ಎಂದು ತತ್ವ ಉರಿಯುವ ದೀಪ ಇನ್ನೊಂದು ದೀಪವನ್ನು ಉರಿಸುತ್ತದೆ ಅಷ್ಟೇ ಈ ಕಥೆಯನ್ನು ವಾಸ್ತವಿಕವೂ ಕಾಲ್ಪನಿಕವೂ ನಾನು ಹೇಳಲಾರೆ ಅದು ಪಟ್ಟು ಕಥೆ ಎಂದಿಟ್ಟುಕೊಂಡರೂ ಸ್ವಭಾವ್ಯೋತಕವಾದದ್ದೆ ಎಂದು ಹೇಳಬಹುದು ನರಸಿಂಗಾಚಾರ್ಯರು ಗುರುಭಕ್ತಿಯಿಂದ ಒಂದು ಸಂದರ್ಭದಲ್ಲಿ ರಚಿಸಿದ ಕವಿತೆ ಇದು ಗೋಪಿನಾಥ ಗುರುಮಂದೆ ಗೋಪಿ ಚಂದನ ದಾರಿಣಂ ಅಂಗಾರ ತುಳಸಿಯುಕ್ತಂ ಆರ್ದ್ರ ಚಿಕ್ಕ ಪೇಠಾನ್ವಿತಂ ಚಿಕ್ಕ ಎಂದರೆ ಮೊಣಕ್ಕಾಲಿನಿಂದ ಮೇಲಕ್ಕೆ ಉಡುವ ಸಣ್ಣ ಪಂಚೆ ಅದು ಒದ್ದೆಯಾಗಿತ್ತಂತೆ ಈ ಶ್ಲೋಕದ ಉತ್ತರಾರ್ಧಕ್ಕೆ ಹಲವು ಪಾಠಾಂತರಗಳುಂಟು ಸಗಡ್ಡಂ ಚುಡ್ಡಂ ಚ ವಕ್ರದಂತ ವಿರಾಜಿತಂ ಶತಛಿದ್ರ ಪಟವ್ಯಕ್ತ ದಂಡಕಾರಣ್ಯ ಶೋಭನಂ ಶತಛಿದ್ರ ಪಟವ್ಯಕ್ತ ದ್ವಯಮಂಡಿತಂ ಹೀಗೆಲ್ಲ ಕುಚೋದ್ಯಗಳು ನಡೆಯುತ್ತಿದ್ದ ಸಂಗತಿ ಗುರುಗಳ ಕಿವಿಗೆ ಬಿದ್ದಾಗ ಅವರು ಹೇಳಿದರು ಎಲಾ ನರ್ಸಿಂಗ್ ನರಸಿಂಗ್ಯ ನಮ್ಮನ್ನು ಬೀದಿಗೆಳೆದು ತಂದು ಬಿಟ್ಟಲ್ಲೋ ಶಿಷ್ಯನು ನಾನು ಪೆಟ್ಟಾನ್ವಿತಂ ಎಂದು ಹೇಳಿದ್ದೇನೆ ಬಟ್ಟೆ ಮುಚ್ಚಿದ್ದೇನೆ ಗುರುಗಳೇ ಕುಕದಿಂದ ಕೆಟ್ಟ ಜನ ಹೀಗೆಲ್ಲ ಮಾಡಿದ್ದಾರೆ ಎಂದನಂತೆ ಗುರುಗಳು ನಿನ್ನ ಡ್ಯಾಶ್ ಮೋಚಿತು ಎಂದು ಆಶೀರ್ವದಿಸಿದರಂತೆ ಕವಿತ್ವಾವೇಶ ಕವಿತ್ವಾವೇಶ ಹರಳೆ ಹರಳೆಣ್ಣೆಯ ಹಾಗೆ ಅದು ಒಳಗೆ ಒಂದು ತೊಟ್ಟ ತೊಟ್ಟಿನಷ್ಟು ಇದ್ದರೂ ಸುಮ್ಮನಿರುವುದಿಲ್ಲ ಅದು ನಿಶೇಷವಾಗಿ ಹೊರಕ್ಕೆ ಬಂದ ಮೇಲೆಯೇ ನೆಮ್ಮದಿ ಒಳಗೆ ಉಳಿದುಕೊಂಡರೆ ಬಾಧೆ ಅಪಾಯ ಒಂದು ಸಾರಿ ನಾನು ಈ ಉಪಮಾನವನ್ನು ಹೇಳಿದಾಗ ನನ್ನ ಸ್ನೇಹಿತರು ದಿವಂಗತ ಎಸ್ ಜಿ ಶಾಸ್ತ್ರಿಗಳವರು ತುಂಬಾ ಆಗ್ರಹಗೊಂಡು ನನಗೆ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 ಕರಿನಾಡಿನ ಬೀಜಗಳಿಗೆ ನೀಮ್ ತವರುರೈ. ರೈ ಈ ಪದ್ಯಗಳನ್ನು ವಿಮರ್ಶೆ ಮಾಡಿ ನನ್ನ ಸ್ನೇಹಿತರು ವಾಜಪೇಯಿ ಎಂ ವೆಂಕಟಸುಬ್ಬಯ್ಯ ಒಂದು ಹಾಸ್ಯ ಬರೆದರು ನಾನು ಅದನ್ನು ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದೆ ಅದಾಗಿ ಎರಡು ಮೂರು ದಿನ ಕಳೆದ ಮೇಲೆ ಶ್ಯಾಮರಾಯರು ನಾನು ಒಬ್ಬರನ್ನೊಬ್ಬರು ಕಂಡಾಗ ಅವರು ಹೀಗೆಂದರು ಏನಪ್ಪ ನನಗೆ ಈ ಕಡೆಯೂ ಪೆಟ್ಟು ಆ ಪೆಟ್ಟು ಹೇಳಿದ ಮಾತನ್ನು ಮೇಷ್ಟರುಗಳು ಕೇಳುವುದಿಲ್ಲ ಇಂತ ಅಭ್ಯಾಸಗಳನ್ನು ಮಾಡುತ್ತಾರೆ ಇತ್ತ ಕಡೆ ನೀವು ಅದನ್ನು ಏನೋ ಹೋಗಲಿ ಎಂದು ಬಿಡುವುದಿಲ್ಲ ಯಾರೋ ಗುತ್ತಿ ಬರೆದಿದ್ದಾರೆ ನನ್ನನ್ನು ಏನು ಮಾಡಬೇಕೆಂದು ಹೇಳುತ್ತೀರಿ ಇದನ್ನು ಕೇಳಿ ನಾನು ಶಿವಮೊಗ್ಗ ಡಿಸ್ಟಿಕ್ಟ್ನಲ್ಲಿ ಸರ್ಕಿಟ್ ಮಾಡುತ್ತಿದ್ದಾಗ ಒಂದು ಸ್ಕೂಲ್ ನಲ್ಲಿ ಸ್ವಾಗತಗೀತೆ ಹಾಡಿದರು ಕ್ಷೇಮವೇ ಶ್ರೀರಾವ್ ಬಹದ್ದೂರ್ ಶ್ಯಾಮರಾಯರೇ ಈ ಮಹೀಶೂರ ಕಲಾಧಾಮಕಾಯರೇ ಹುಡುಗರು ಮೊದಲಿನ ಸಾಲನ್ನು ಹಾಡುವ ರಭಸದಲ್ಲಿ ಕ್ಷೇಮವೇ ಶ್ರೀರಾವ್ ಬಹದ್ ಬಹದ್ದೂರ್ ಶ್ಯಾಮರಾಯರೇ ಎಂದು ಬಿಡುತ್ತಿದ್ದರು ನಾನು ಆ ಮೇಷ್ಟರನ್ನು ಕರೆದು ಇದೆಲ್ಲ ಬೇಡಪ್ಪ ಇದು ಸರಿಯಲ್ಲ ನನಗೆ ಇದೆಲ್ಲ ಬೇಡ ಮಹಾರಾಜರು ವಯಸರಾಯ್ ಅಂತವರು ಬಂದಾಗ ಇದನ್ನಿಟ್ಟುಕೊಳ್ಳಿ ಎಂದೆ ಅದಕ್ಕೆ ಉತ್ತರವಾಗಿ ಮೇಷ್ಟರು ಕ್ಷೇಮವೇ ಶ್ರೀ ಮಹಾರಾಜ ಚಾಮರಾಜರೇ ಎಂದು ಹೇಳಬಹುದೆಂದು ಸೂಚಿಸಿದರು ನಾನು ಅವರ ತಂಟೆಗೆ ಹೋಗಬೇಡಿ ಅವರು ನೆಮ್ಮದಿಯಾಗಿರಲಿ ಬಿಡಿ ಎಂದು ಹೇಳಿದೆ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 ಕುಸುಮಂಜರಿ ಮೊದಲಾದ ಕೆಲವು ಹಳಗನ್ನಡ ಕವಿಗಳನ್ನು ಪರಿಷ್ಕರಿಸಿ ಪ್ರಕಟಿಸಿದ್ದರು ಸ್ವತಃ ಕೆಲವು ಗ್ರಂಥಗಳನ್ನು ರಚಿಸಿದ್ದರು ಸಾಚಿಕರು ಮತ್ತು ಸಾಧುಗಳು ಅವರನ್ನು ಕುರಿತು ನಾವಿಬ್ಬರೂ ಸೇರಿ ಅದರಲ್ಲಿ ವೆಂಕಟ ಸುಬ್ಬಯ್ಯನವರ ಭಾಗವೇ ಹೆಚ್ಚು ಮಾಡಿದ ಕವಿತೆ ಆಗ ಮಾಗಡಿಯಲ್ಲಿ ನಿಂದು ಸ ರಾಗದಿಂದ ಕವಿತ್ವ ಪಾಡಿದ ನಾಗಶಯನ ಭಕ್ತರಾಮ ಸ್ವಾಮಿ ಬುದವರನು ಈಗಲೀ ಕಲ್ಯಾಣಪುರಿಯಲ್ಲಿ ಜಾಗವನ್ನು ಮಾಡಿ ಹನು ರಸಿಕರು ಫೋಂಗಿ ನೋಡುವಲ್ಲಿ ಮಡಿ ಕೋಲನ್ ರಾಮಸ್ವಾಮ ಹಿಂಗಾರ್ಯರು ತೆಳ್ಳಗೆ ಎತ್ತರವಾಗಿ ಕಡ್ಡಿ ಕಡ್ಡಿಯಾಗಿದ್ದವರು ಆದರೆ ಸದಾ ಹಸನ್ಮುಖಿ ಮತ್ತು ಶ್ರೀ ವೈಷ್ಣವರಲ್ಲಿ ಕೋಲ್ಮಡಿ ಪ್ರಸಿದ್ಧವಾದದ್ದು ವೆಂಕಟಸುಬ್ಬಯ್ಯನವರಿಗೆ ನೀತಿ ಶತಕಗಳ ಮೇಲೆ ಅಪಹಾಸ್ಯ ಸುರಿಯುವುದರಲ್ಲಿ ತುಂಬಾ ಸಂತೋಷ ಒಂದು ಅಣಕು ಶತಕವನ್ನು ರಚಿಸಬೇಕೆಂದು ಪ್ರಯತ್ನ ಇಜ್ಜಲ ಬೆಳಗ ಗುಜ್ಜುತ್ತ ಫಲ್ಗಳನ್ನು ಬಾಯ ಮುಕ್ಕಳಿ ಕಜ್ಜಿಗೆ ಸಾಬೂನ್ ನಿಕ್ಕುತ್ತೆ ಮಜ್ಜನವಂ ಗೈದು ಸುಖಂ ಬಾಳೆಲೋ ಸುಮತಿ ಬಜ್ಜಿಯ ಬದನೆ ಕಾಯಿಂ ಸೂಜಿ ತುಪ್ಪ ಬೆಲ್ಲಗಳಿಂದಂ ಗೊಜ್ಜುಗಳ ಮಾಲ್ಪ ಪರಿಯಂ ಅಜ್ಜಿಯ ಬಳಿಯಲ್ಲಿ ಕುಳಿತು ಕಲಿಯೌ ಸುಮತಿ ಈ ಲೇಖನದಲ್ಲಿ ಕವಿತ್ವ ಎಂದರೇ ಪದ್ಯ ಕಟ್ಟುವುದು ಎಂದರ್ಥ ವೆಂಕಣ್ಣನವರು ಕವಿಯಾಗಿದ್ದರೆಂಬುದು ನನ್ನ ಹೊರತು ಬಹುಶಃ ಯಾರಿಗೂ ತಿಳಿದಿರಲಾರದು ಅವರು ಕವಿ ಎಂಬ ವರ್ಣನೆಯನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಆದರೆ ಕವಿತ್ವದ ವಿಷಯದಲ್ಲಿ ಅವರು ಚೇಷ್ಟೆ ಮಾಡುತ್ತಿದ್ದುದು ಉಂಟು ಸಮೇ ತಮಾಷೆಯಾಗಿ ಯಾರ ಆಗಲಿ ಅವರಿಗೆ ಏಷ್ಯ ಅಸೂಯೆಗಳು ಇರಲಿಲ್ಲ ಒಂದೊಂದು ಸಾರಿ ನಗಿಸುವ ಚಟ ಅವರಿಗೂ ಇತ್ತು ಅವರು ಬಹುಮಂದಿಗೆ ಪ್ರಿಯರಾಗಿದ್ದದಕ್ಕೆ ಅದು ಒಂದು ಕಾರಣವೆಂದು ನಾನು ಅಂದುಕೊಂಡಿದ್ದೇನೆ ಒಂದು ಸಾರಿ ಕನ್ನಡ ನಾಡ ಹಾಡಿನ ವಿಷಯದಲ್ಲಿ ಕೊಂಚ ಕುಚೋದ್ಯ ಮಾಡಬೇಕೆನಿಸಿತು ಪ್ರಸಿದ್ಧರಾದ ಶಾಂತ ಕವಿಗಳ ರಕ್ಷಿಸು ಕರ್ನಾಟಕ ದೇವಿ ಎಂಬ ಹಾಡನ್ನು ಕೇಳಿದ ಮೇಲೆ ಯಾವುದೋ ಪ್ರಸಂಗದಲ್ಲಿ ಹೊರಟದು ಹೀಗೆ ಭಕ್ಷಿಸು ಕರ್ನಾಟಕ ದೇವಿ ನೀ ಭಕ್ಷಿಸು ಕರ್ನಾಟಕ ದೇವಿ ಅಗ್ಗದ ಜೋಡದ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 ನಿರ್ದಂತ್ಯುಲು ಹೀಗೆ ನಿಯಮ ಮಾಡಿಕೊಂಡು ಪದ್ಯ ಕಟ್ಟುವವರು ಅಲ್ಲಿ ಯಥೇಷ್ಟವಾಗಿದ್ದರು ಅದೇ ಪ್ರಸಂಗದಲ್ಲಿ ನಾವು ಒಂದು ಒಗಟು ತಯಾರು ಮಾಡಿದೆವು ಒಗಟು ಇಂದ್ರನು ಕರಿ ಕೆಂದೂಳಿಯ ಕೂಳುತ್ತ ಕೂಡುತ್ತ ಗೋಂದಾಗಿಸುವ ರಂಧ್ರದಿ ಸೇರುತ್ತಲದು ಶೀನೆಂದು ಹರಿದ್ಯಾನ ಮಾಡಿಸುವ ಪುಡಿಯೇನೈ ಉತ್ತರ ಭಗವಂತಂ ನಾಲ್ಮೊಗಿಂ ನೆಗಡಿಯ ತಡೆಯಲ್ ಕಸಾಧ್ಯಮಾಗಿರೇ ತಪದಿಂ ದೊಗೆಯಿಸಿದಂ ಹೊಗೆ ಸೊಪ್ಪಂ ಸೊಗಯಿಸಿದ ಸಸ್ಯದೋಳ್ ಪ್ರಶಸ್್ಯಂ ನಸ್ಯಂ ಇಷ್ಟಾದ ಮೇಲೆ ನಾನೊಂದು ಸವಾಲು ಹಾಕಿದೆ ವರ್ಗದ ಪಂಚಮಾಕ್ಷರಗಳನ್ನು ಅನು ಬಿಟ್ಟು ನಸ್ಯದ ಮೇಲೆ ಒಂದು ಪದ್ಯ ಕಟ್ಟತಕ್ಕದ್ದು ಅದು ಆಯ್ತು ಹೀಗೆ ದಸ್ಯದ ಭೂಗೋ ಸಗ್ಗದ ದೃಶ್ಯವೋ ಇದು ದೇವತೆಗಳ ಬಚ್ಚಲ ಗೃಹವೋ ಹಾಸ್ಯದ ಬೀಡು ಆ ಬುದಿಚತ್ತು ರಾಸ್ಯದ ದಾವೇದ ದಾಕು ಚಿಟಿಕಿಯ ದಲ್ಲೆ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ನೆಲ್ಲು ಹುಲ್ಲು ಹಗ್ಗದ ಯುಗ ಜುಂಜಿನ ಯುಗ ಹೊಂದಿತ್ತು ಆ ಯುಗದ ಉದಾಹರಣೆಗಳು ಮೇಲಿನವು ಈಗ ಆ ಯುಗ ಮುಗಿದು ಹೋಗಿದೆ ಎಂದು ತೋರುತ್ತದೆ ಆದರೂ ಸಂಪೂರ್ಣವಾಗಿ ಮುಗಿದಿರುವಂತೆ ಕಾಣುವುದಿಲ್ಲ ಕೆಲವು ವರ್ಷಗಳ ಹಿಂದೆ ಒಬ್ಬನೊಬ್ಬ ಮಂತ್ರಿಗಳ ಮನೆಯಲ್ಲಿ ಮದುವೆಯಾದಾಗ ಪ್ರಸಿದ್ಧ ಸಾಹಿತಿಗಳೊಬ್ಬರು ಹರಕೆಯ ಪದ್ಯಗಳನ್ನು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 ಆಶಯನೇ ಪರವಾನಗಿ ಕೊಟ್ಟಿದ್ದಾನೆ ಕಳೆದು ಹೋದ ಅಥವಾ ಕಳೆದು ಹೋಗುತ್ತಿರುವ ಯುಗಗಳನ್ನು ನಾವು ವಿನೋದಕ್ಕಾಗಿ ನೆರೆದುಕೊಂಡು ನಕ್ಕಿದ್ದಾದ ಮೇಲೆ ಮರೆತು ಅದು ಮುಗಿದಿದ್ದರೂ ಕನ್ನಡ ಕಾವ್ಯಧಾರಿಗೆಯನ್ನು ಕುಂದು ಅದು ಹೊಸ ಹೊಸ ರೂಪಗಳಲ್ಲಿ ಮಹಾ ಪ್ರವಾಹವಾಗಿ ಹರಿಯುತ್ತಿದೆ ನಾವೆಲ್ಲಾ ಸಂತೋಷ